ಶಿವಪಿಚ್ಚೈ ಮೊದಲಿಯಾರ್ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾನು ಒಂದು ಹಳೆಯ ಮನೆಯನ್ನು ದುರಸ್ತು ಮಾಡಿಸುತ್ತಿದ್ದೆ ಮನೆಯ ಮುಂಭಾಗದ ಮಾಳಿಗೆ ಶಿಥಿಲವಾಗಿತ್ತು ಅದನ್ನು ಕೀಳಿಸಿ ಸರಿಪಡಿಸುವ ಕೆಲಸವನ್ನು ಒಬ್ಬ ಒಟ್ಟು ಗುತ್ತಿಗೆಗಾರನಿಗೆ ಒಪ್ಪಿಸಿದೆ ಆ ಮನೆಯ ಕೆಲವು ಭಾಗಗಳು ಅತಂತ್ರವಾಗಿದ್ದರೂ ತಲಬಾಗಿಲು ಭದ್ರವಾಗಿ ಲಕ್ಷಣವಾಗಿತ್ತು ಅದು ಐವತ್ತು ಅರವತ್ತು ವರ್ಷಗಳ ಹಿಂದಿನಿಂದ ಬಂದಿದ್ದದ್ದು ಆ ಬಾಗಿಲನ್ನು ಕದಲಿಸದೆ ಇದ್ದಂತೆಯೇ ಬಿಡಬೇಕೆಂದು ಆ ಕಂಟ್ರಾಕ್ಟರದಾರನಿಗೂ ನನಗೂ ಒಪ್ಪಿಗೆಯಾಗಿತ್ತು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 ಕಥೆಗಳು ಹಿಂದಿನಂತೆ ಹೊಂದಿಕೊಳ್ಳುತ್ತವೆ ಇಲ್ಲವೋ ನೋಡಬೇಕೆಂದೆ ಕಾಂಟ್ರಾಕ್ಟರುದಾರರನ್ನು ಹೊಂದಿಕೊಳ್ಳದೆ ಏನು ಮಾಡುತ್ತದೆ ಸ್ವಾಮಿ ಎಂದು ಹೇಳಿ ಕೆಲಸವನ್ನು ಮುಂದೆ ಸಾಗಿಸಬೇಕೆಂದಿದ್ದ ನಾನು ಅದಕ್ಕೆ ಒಪ್ಪದೆ ಅಡ್ಡಿ ಮಾಡಿದ ಮೇಲೆ ಕೆಲಸಗಾರರು ಆ ಎರಡು ಕಥೆಗಳನ್ನು ತಂದು ಬಾಗಿಲವಾಡದ ಕೂರುಗಳಿಗೆ ಸೇರಿಸಿದರು ಕದಗಳನ್ನು ಮುಚ್ಚ ಹೋದಾಗ ಅವು ಹಿಂದಿನಂತೆ ಕೂಡಲಿಲ್ಲ ಬಾಗಿಲ ಚೌಕಟ್ಟನ್ನು ನಿಲ್ಲಿಸುವುದರಲ್ಲಿ ಏನೋ ತಪ್ಪಿರಬೇಕೆಂದು ನಾನು ಅನುಮಾಯಿಸಿ ಅನುಮಾನಿಸಿದೆ ಕಾಂಟ್ರಾಕ್ಟರದಾರನು ಅದರಲ್ಲೇನೂ ತಪ್ಪಿಲ್ಲ ಬಾಗಿಲ ರೆಕ್ಕೆಗಳಲ್ಲಿ ಹೆಚ್ಚು ಕಡಿಮೆ ಇರಬಹುದು ಅದನ್ನು ಉಳಿ ಸವರಿಯೋ ತೋಪಡ ಹಿಡಿದೋ ಸರಿಪಡಿಸಿದರಾಯಿತು ಎಂದ ಈ ಸಲಹೆ ನಾನು ಒಪ್ಪಲಾರದ್ದು ಆ ಬಾಗಿಲುಗಳು ಭಾರವಾದ ದಪ್ಪನೆಯ ತ್ಯಾಗದ ಮರದವು ಒಳ್ಳೆಯ ಕೆತ್ತನೆಯ ಕೆಲಸದಿಂದ ಅಂದವಾಗಿದ್ದವು ಅರವತ್ತು ಎಪ್ಪತ್ತು ವರ್ಷಗಳಿಂದ ಸುಲಭವಾಗಿ ಕೆಲಸ ಮಾಡುತ್ತಿದ್ದ ಆ ವಸ್ತುವಿಗೆ ಈಗ ರೂಪವಿಕಾರ ಮಾಡಬೇಕೆಂಬುದು ನನಗೆ ಸರಿತೋರಲಿಲ್ಲ ಮಾತುಗಳ ಕೊಂಚ ಬಿರುಸಾಗಿ ನಡೆದವು ಆ ಹೊತ್ತಿಗೆ ಸರಿಯಾಗಿ ಪ್ರೀತಿಯಲ್ಲಿ ಒಂದು ಸಣ್ಣ ಗುಂಪು ನೆರೆಯಿತು ಆ ಗುಂಪಿನಲ್ಲಿ ಒಬ್ಬ ಮುದುಕ ನಗುಮುಖದಿಂದ ನಿಂತು ನೋಡುತ್ತಿದ್ದ ನಾನು ನಾನು ಒಂದು ಕ್ಷಣ ಆತನನ್ನು ದೃಷ್ಟಿಸಿ ನೋಡಿ ಆತನ ಬೆಳಿಗ್ಗೆ ಹೋಗಿ ನೀವು ಪಿಚೈ ಮೊದಲಿಯಾರು ಅಲ್ಲವೇ ಎಂದು ಕೇಳಿದೆ ಆತ ಹೌದು ಸ್ವಾಮಿ ನಿಮಗೆ ಗೊತ್ತು ತಿಳಿಯುತ್ತೆ ಎಂದು ಹೇಳಿದರು ನಾನು ಸುಲಭವಾಗಿ ತಿಳಿಯಲಿಲ್ಲ ಸ್ವಲ್ಪ ಯೋಚಿಸಿದ ಮೇಲೆ ತಿಳಿಯಿತು ಬನ್ನಿ ಈ ಬಾಗಿಲನ್ನು ಸ್ವಲ್ಪ ನೋಡಿ ಎಂದು ಕರೆದೆ ಆತ ಆಗಿನಿಂದ ನೋಡುತ್ತಿದ್ದೇನೆ ಸ್ವಾಮಿ ಎಂದು ಹೇಳಿ ಬಾಗಿಲವರೆಗೆ ಬಂದು ಕಂಟ್ರಾಕ್ಟರ್ ದಾರನ ಕಡೆಗೆ ತಿರುಗಿ ಒಂದು ದಾರ ಇದ್ದರೆ ಕೊಡಿ ಎಂದು ಕೇಳಿದರು ದಾರ ತನ್ನ ಕೈಗೆ ಬಂದ ಕೂಡಲೇ ಮದಲಿಯಾರರು ಅದನ್ನು ಬಾಗಿಲು ವಾಡದ ಎಡಗಡೆಯ ಕೆಳ ಮೂಲೆಯಿಂದ ಬಲಗಡೆಯ ಮೇಲ್ಮೂಲೆಗೆ ಅಳತೆ ಹಿಡಿದು ಮೇಸ್ತಿಗಳೇ ಗುರ್ತು ಮಾಡಿಕೊಳ್ಳಿ ಎಂದರು ಮೇಸ್ತಿ ಆಯಿತು ಎನ್ನುತ್ತಲೇ ಮೊದಲಿಯಾರರು ಅದೇ ದಾರವನ್ನು ಬಲಗಡೆಯ ಕೆಳ ಕೆಳ ಎಡಗಡೆಯ ಮೇಲ್ಮೂಲೆಗೆ ಹಿಡಿದು ಮೇಸ್ತಿಗಳೇ ಈಗ ನೋಡಿ ಅಂದರು ಆ ಎರಡು ಅಳತೆಗಳಿಗೂ ಒಂದು ಅರೆಕಾಲು ಅಂಗುಲದಷ್ಟು ವ್ಯತ್ಯಾಸವಿತ್ತೆಂದು ಗೊತ್ತಾಯಿತು ಕಾಂಟ್ರಾಕ್ಟರುದಾರನು ಒಪ್ಪಿಕೊಂಡು ಹಳೆಯ ಗೋಡೆಕಟ್ಟನ್ನು ಕಿಳಿಸಿ ಪುನಃ ಆ ದ್ವಾರ ಬಂಧವನ್ನು ಅಲ್ಲಿರಿಸಿ ಗೋಡೆ ಕಟ್ಟಿಸಿದ ಕದಗಳು ಆಗ ಕುಳಿತವು ಪಿಚ್ಚೆ ಮದಲಿಯಾರರ ಕೆಲಸದ ಮರ್ಮಗ್ನತೆ ಅಷ್ಟು ದೊಡ್ಡದು ದೂರದ ನೋಟದಿಂದಲೇ ಅವರು ಚೌಕಟ್ಟಿನ ಸರಿ ಮಟ್ಟವನ್ನು ಅಳೆಯಬಲ್ಲವರಾಗಿದ್ದರು ಅದು ಕಣ್ಣಿನ ಸೂಕ್ಷ್ಮ ಬಹುಕಾಲದ ಕೆಲಸದ ಅನುಭವವನ್ನು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 ದೊರೆಯಲಿಲ್ಲ ಆ ಯೋಚನೆಯು ನನಗೆ ಬರಲಿಲ್ಲ ನಾನು ಅವರನ್ನು ಕೇಳುವ ಸಾಹಸ ಮಾಡಿದ್ದರೆ ಅವರು ಆ ರಹಸ್ಯವನ್ನು ನನಗೆ ಪ್ರಕಟಪಡಿಸುತ್ತಿದ್ದರೆಂಬುದು ಸಂದೇಹದ ಮಾತೆ ಪಿಚ್ಚೆ ಮೊದಲಿಯಾರರು ಗಾರೆ ಕೆಲಸದಿಂದ ಜೀವನ ಮಾಡುತ್ತಿದ್ದವರು ವಾಸ್ತುಶಿಲ್ಪ ವಿದ್ಯೆಯಲ್ಲಿ ಅವರಿಗೆ ಚೆನ್ನಾಗಿ ತಿಳಿದಿದ್ದ ಭಾಗವಹುದು ಇರಲಿಲ್ಲ ತಿಳಿಯದಿದ್ದ ಭಾಗವಹುದು ಇರಲಿಲ್ಲ ಬಡವನ ಮಣ್ಣು ಮಾಳಿಗೆಯಿಂದ ಹಣವಂತನ ಬಾರಿ ಬಂಗಲೆಯವರೆಗೂ ಎಂತ ಮನೆ ಕಟ್ಟುವ ಕೆಲಸವನ್ನಾದರೂ ಸೊಗಸಾಗಿ ಮಾಡುವ ಸಾಮರ್ಥ್ಯ ಅವರಿಗಿತ್ತು ಕೆಲಸಕ್ಕಿಟ್ಟುಕೊಂಡವರಿಗೆ ವೆಚ್ಚ ಕಡಿಮೆ ಮಾಡಿ ಅನುಕೂಲ ಹೆಚ್ಚು ಮಾಡಿ ಮಾಡಬೇಕೆಂಬುದು ಮದಲಿಯಾರರ ಆಲೋಚನೆ ಕಲ್ಲು ಮಣ್ಣು ಸುಣ್ಣ ಗಾರೆ ಇಟ್ಟಿಗೆ ಮರ ಕಬ್ಬಿಣ ಈ ಎಲ್ಲ ಸಾಮಾನುಗಳ ಮಾಹಿತಿಯು ಆತನಿಗಿತ್ತು ಗೋಡೆ ಕಟ್ಟುವುದು ಹೆಂಚು ಹೊದಿಸುವುದು ತಾರಸಿ ಹಾಕುವುದು ನೆಲಕ್ಕೆಚ್ಚದರ ಬೆಲೆ ಹಾಸುವುದು ನಯಗಾರೆ ಉಜ್ಜುವುದು ಈ ಯಾವ ಕೆಲಸವನ್ನು ಬೇಕಾದರೂ ತೃಪ್ತಿಕರವಾಗಿ ಮಾಡಿ ಮುಗಿಸಲು ಆತನನ್ನು ಧಾರಾಳವಾಗಿ ನಂಬಬಹುದಾಗಿತ್ತು ಮನೆಯ ಕೊಠಡಿಗಳ ಉದ್ದ ಅಗಲಗಳು ಕಿಟಕಿ ಬಾಗಿಲುಗಳ ಅಳತೆಗಳು ಅವುಗಳ ಸ್ಥಾನಗಳು ಈ ಎಲ್ಲಾ ವಿವರಗಳನ್ನು ಕುರಿತು ಆತ ಒಳ್ಳೊಳ್ಳೆಯ ಸಲಹೆ ಕೊಡುತ್ತಿದ್ದನಂತೆ ಆದ್ದರಿಂದ ಆತನನ್ನು ಬಹುಜನ ಅಪೇಕ್ಷಿಸುತ್ತಿದ್ದರು ಆದರೆ ಈ ಕಾರಣದಿಂದ ಆತ ತನ್ನ ಕೂಲಿಯ ದರವನ್ನೇನು ಹೆಚ್ಚಿಸಿರಲಿಲ್ಲ ಆ ಕಸಬಿನಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿದ್ದ ಕೂಲಿಯ ದರದಿಂದಲೇ ಆತ ತೃಪ್ತನಾಗಿದ್ದ ಮದಲಿಯಾರರ ಮೊದಲಿಯಾರರ ಬಂಧುಗಳಲ್ಲಿ ಕೆಲವರು ದೊಡ್ಡ ದೊಡ್ಡ ಸರಕಾರಿ ಹುದ್ದೆಗಳಲ್ಲಿದ್ದರು ಕೆಲವರು ವ್ಯಾಪಾರದಲ್ಲಿ ಹಣ ಮಾಡಿ ಹೆಸರುವಾಸಿಯಾಗಿದ್ದರು ಆದರೆ ಪಿಚ್ಚೆ ಮೊದಲಿಯಾರರು ಆ ಜನದಲ್ಲಿ ಬಳಕೆ ಮಾಡಿಕೊಂಡಿರಲಿಲ್ಲ ಅವರ ಹೆಸರನ್ನೆತ್ತುತ್ತಲೇ ಇರಲಿಲ್ಲ ಅವರಿಗೆ ಹಲಸೂರಿನಲ್ಲಿ ಪಿತ್ರಾರ್ಜಿತವಾದ ಒಂದು ಮನೆಯು ಕೊಂಚ ಜಮೀನು ಇದ್ದುವಂತೆ ಬೆಂಗಳೂರಿಗೆ ಪ್ಲೇಗ್ ಬಂದ ಹೊಸದರಲ್ಲಿ ಸುಮಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರಲ್ಲಿ ಹೊಡೆತದಲ್ಲಿ ಪಿಚ್ಚೆ ಮೊದಲಿಯಾರರಿಗೆ ಸಂಸಾರ ನಷ್ಟವಾಯಿತು ಇದ್ದ ಇಬ್ಬರು ಮಕ್ಕಳು ಹೋದರು ಆಮೇಲೆ ಒಂದು ವರ್ಷದೊಳಗಾಗಿ ಆತನ ಹೆಂಡತಿ ತೀರಿಕೊಂಡಳು ಮೊದಲಿಯಾರರಿಗೆ ಪುನಃ ಸಂಸಾರ ಕಟ್ಟಿಕೊಳ್ಳುವ ಇಷ್ಟ ಬರಲಿಲ್ಲ ಎರಡು ಮೂರು ವರ್ಷ ತಾವು ಇದ್ದುಕೊಂಡು ಕೂಲಿಗೆ ದುಡಿದು ಬದುಕಿದರು ಆಮೇಲೆ ಏನಾಯ್ತೋ ಏನೋ ಒಂದು ದಿನ ತಮ್ಮ ಮನೆ ಆಸ್ತಿಗಳನ್ನು ತಮಗಿದ್ದ ಒಬ್ಬ ತಂಗಿಗೆ ದಾನವಾಗಿ ಕೊಟ್ಟು ತಮ್ಮ ಬಳಿ ಒಂದು ಹದಿನೈದು ರೂಪಾಯಿ ಮಾತ್ರ ಇಟ್ಟುಕೊಂಡು ದೇಶ ಸಂಚಾರ ಹೊರಟರು ಅವರ ಸಾಮಾನು ಮೈಮೇಲಿದ್ದ ಬಟ್ಟೆಗಳ ಜೊತೆಗೆ ಒಂದು ಕಂಬಳಿ ಒಂದೆರಡು ಹಳೆಯ ದೋತ್ರಗಳು ಎರಡು ಕರಣೆಗಳು ಒಂದು ತೂಕದ ಗುಂಡು ಒಂದು ರಸಮಟ್ಟ ಒಂದು ಸಣ್ಣ ಮೂಲೆ ಒಂದು ಒಂದೂವರೆ ಮೊಳದ ಮಟ್ಟ ಕಟ್ಟಿಗೆ ಇಷ್ಟನ್ನಿಟ್ಟುಕೊಂಡು ರೈಲಿನಲ್ಲಿ ಕುಳಿತು ಹೊರಟರು ಪ್ರಯಾಣದ ರೀತಿ ಹೀಗೆ ಬೆಂಗಳೂರಿನಿಂದ ಹೊರಟವರು ಮಸಾಲ ಜಾಲಾರ್ಪೇಟೆಯಲ್ಲಿ ಇಳಿಯುವರು ಅಲ್ಲಿ ಊರಳಕ್ಕೆ ಹೋಗಿ ಕಟ್ಟಡದ ಕೆಲಸ ನಡೆಯುತ್ತಿರುವ ಕಡೆ ನಿಂತು ಕೂಲಿ ಕೆಲಸ ಏನಾದರೂ ಇದೆಯೆಂದು ಕೇಳುವರು ಅಲ್ಲಿ ಉಂಟೆಂದರೆ ಎರಡು ಮೂರು ದಿನ ಕೆಲಸ ಮಾಡಿ ಹೋಟೆಲಿನಲ್ಲಿಯೋ ಸ್ವಯಂಪಾಕದಿಂದಲೋ ಊಟ ಮಾಡಿ ಮೂರು ನಾಲ್ಕು ರೂಪಾಯಿ ಮುಗಿಸಿ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅಲ್ಲಿಂದ ಮುಂದೆ ಹೊರಡುವರು ರೈಲಿನಲ್ಲಿ ಕೂಡುವಾಗ ಸಾಮಾನ್ಯವಾಗಿ ಎಲ್ಲಿಗೆ ಹೋಗುವುದೆಂಬುದನ್ನು ಗೊತ್ತು ಮಾಡಿಕೊಂಡಿರುತ್ತಿರಲಿಲ್ಲ ಜೊತೆಯಲ್ಲಿದ್ದ ಪ್ರಯಾಣಿಕರನ್ನು ವಿಚಾರಿಸಿಕೊಂಡು ಎಲ್ಲಿ ಅನುಕೂಲವಿರಬಹುದೆಂದು ತನ್ನ ಮನಸ್ಸಿಗೆ ತೋಸಿದರೆ ಅಲ್ಲಿ ಇಳಿದುಬಿಡುವರು ಅಲ್ಲಿ ದೇವಸ್ಥಾನವಿದ್ದರೆ ದೇವರ ಮಾಡುವರು ಅಲ್ಲಿ ಒಂದೆರಡು ದಿನ ನಿಲ್ಲಬೇಕೆಂದು ಮನಸ್ಸು ಬಂದರೆ ಅಲ್ಲಿಯೇ ಉಳಿಯುವರು ಇಲ್ಲದಿದ್ದರೆ ಮುಂದಕ್ಕೆ ಹೊರಡುವರು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 ಬಂದೇ ಎಂದಾಗಲಿ ಏನು ಇಷ್ಟವಸರ ಎಂದಾಗಲಿ ಯಾರು ಎಂದು ಕೇಳಿದ್ದಿಲ್ಲ ಆತ ಬೆಳಿಗ್ಗೆ ಐದು ಗಂಟೆಗೆ ಏಳುವರು ಕೆಲವು ತಮಿಳು ಸ್ತೋತ್ರ ಪಾಠಗಳನ್ನು ಹೇಳಿ ಅಡಿಗೆ ಮಾಡಿಕೊಂಡು ಅದನ್ನು ತನ್ನ ಕೈಬುಟ್ಟಿಯಲ್ಲಿಟ್ಟುಕೊಂಡು ಹೊರಡುವನು ಮೊದಲು ಸೋಮೇಶ್ವರ ಸ್ವಾಮಿಯ ಗುಡಿಗೆ ಬಂದು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಸಲ್ಲಿಸಿ ಕೆಲಸಕ್ಕೆ ಬರುವವನು ಆಳು ಎತ್ತರವಾದವನು ಆರಡಿಗೆ ಮೇಲಿರುವವನು ಮೈಕಟ್ಟು ತೆಳ್ಳನೆಯದು ತಂತಿಯಂತಾದ್ದು ಆದ್ದರಿಂದ ಬೇಗ ಬೇಗ ನಡೆಯುವುದು ಆತನಿಗೆ ಸ್ವಾಭಾವಿಕವಾಗಿತ್ತು ಕೈಗೆ ಕರಣೆ ತೆಗೆದುಕೊಂಡನೆಂದರೆ ಅದು ಸರಸರನೆ ಎಡೆಬಿಡದೆ ಆಡುತ್ತಿತ್ತು ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಚಿಕ್ಕ ವಯಸ್ಸಿನವರಿಗೆ ಆತ ನೀವು ನಾವು ಒಂದೇಗಳಿಗೆ ಬದಲು ಮಾಡಿದೆವು ಈಗ ಅರ್ಧ ದಿನದ ಕೆಲಸವಾಯಿತು ನಿಮ್ಮ ಗೋಡೆ ಎಷ್ಟು ಬೆಳೆದಿದೆ ನನ್ನದು ಎಷ್ಟು ಬೆಳೆದಿದೆ ನೋಡಿಕೊಳ್ಳಿ ಎನ್ನುವನು ಬದಲಿಯಾರರು ನಿಲುಗಡೆ ಇಲ್ಲದೆ ಮತ್ತು ಹೆಚ್ಚು ಮಾತುಕತೆ ಇಲ್ಲದೆ ಕೆಲಸ ಮಾಡಿ ಹನ್ನೆರಡು ಗಂಟೆಯಾಯಿತೆಂದರೆ ಕರಣೆಯನ್ನು ಕೆಳಗಿಟ್ಟು ಕೈ ತೆರೆದುಕೊಂಡು ಊಟದ ಬುಟ್ಟಿಯೊಡನೆ ಹೊರಟು ಬಿಡುವನು ಬಿಡುವರು ನಾನು ಒಂದು ಸಲ ಅವರನ್ನು ನೀವು ಊಟಕ್ಕೆ ಯಾಕೆ ದೂರ ಹೋಗುತ್ತೀರಿ ಇಲ್ಲಿಯೇ ಮಾಡಬಹುದಲ್ಲ ಬೇಕಾದರೆ ಒಂದು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 ಬೆಳಿಗ್ಗೆ ಹೇಗೆ ಹೊತ್ತಿಗೆ ಸರಿಯಾಗಿ ಬಂದರೋ ಸಂಜೆ ಹಾಗೆಯೇ ಹೊತ್ತಾದ ಕೂಡಲೇ ಕೆಲಸ ನಿಲ್ಲಿಸಿಬಿಡುವರು ಇನ್ನೂ ಕೆಲಸ ಮಾಡಿರೆಂದು ಒತ್ತಾಯಪಡಿಸಲು ಅವರು ಅವಕಾಶ ಕೊಡುತ್ತಿರಲಿಲ್ಲ ಅವರು ನಿಯಮವನ್ನು ಕರಾರಾಗಿ ನಡೆಸುತ್ತಿದ್ದರಿಂದ ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡವರು ಆ ಒಳಪಡಬೇಕಾಗಿತ್ತು ತನವಿಲ್ಲದಿಯು ತಕ್ಕ ಸಾಮರ್ಥ್ಯದಿಂದಲೂ ಕೆಲಸ ಮಾಡುವವರ ವಿಷಯದಲ್ಲಿ ನಮಗೆ ಗೌರವ ಹುಟ್ಟುವುದು ಸ್ವಾಭಾವಿಕ ತಾನೆ ಒಂದು ಸಲ ಅವರು ಕಟ್ಟುತ್ತಿದ್ದ ಮನೆಗೆ ದ್ವಾರ ಪ್ರತಿಷ್ಠೆ ಮಾಡಿದ ಸಂದರ್ಭದಲ್ಲಿ ಪಿಚ್ಚೆ ಮದಲಿಯಾರರು ಆ ಮನೆಯ ಕುರಿತು ಏನು ಸ್ವಾಮಿ ಈ ಮನೆಯ ಜನ ಯಾರಾದರೂ ಹೊತ್ತಿಲಿಗೆ ಪೂಜೆ ಮಾಡುವ ಇಷ್ಟವಿದ್ದರೆ ಮಾಡಲಿ ಇಲ್ಲದಿದ್ದರೆ ನನ್ನದು ಮಾಡೆಂದರೆ ನಾನು ಮಾಡುತ್ತೇನೆ ಅರಿಶಿನ ಕುಂಕುಮ ತರಿಸಿ ಎಂದ ಆ ಯಜಮಾನನ್ನು ಅದೇಕೆ ಹಾಗೆ ಹೇಳುತ್ತೀರಿ ನಾವು ಬ್ರಾಹ್ಮಣರಲ್ಲವೇ ನಾವು ಪೂಜೆ ಮಾಡುವುದಿಲ್ಲವೇ ಎಂದು ಕೇಳಿದ ಅದಕ್ಕೆ ಉತ್ತರವಾಗಿ ಮೊದಲಿಯಾರರು ಅದು ಹೇಗೋ ಈ ಕಾಲದಲ್ಲಿ ಎಲ್ಲಾ ವಿದ್ಯೆ ಕಲಿತವರು ದೇವರಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ಎಷ್ಟೋ ಮಂದಿ ಹಿಂಗಸರು ಅರಿಶಿನ ಕುಂಕುಮವನ್ನೇ ಇಟ್ಟುಕೊಳ್ಳುವುದಿಲ್ಲ ಎಂದುಬಿಟ್ಟರು ಅಷ್ಟು ಹೊತ್ತಿಗೆ ಆ ಮನೆ ಹೆಣ್ಣುಮಕ್ಕಳು ಬಂದು ಹೊಸ್ತಿಲಿಗೂ ಬಾಗಿಲ ಕಟ್ಟಿಗೂ ಕುಂಕುಮ ಪುಷ್ಪಾಕ್ಷತೆಗಳಿಂದ ಪೂಜೆ ಮಾಡಿದರು ಮೊದಲಿಯಾರರು ಭಕ್ತಿಯಿಂದ ಕೈ ಮುಗಿದು ಇದು ಮನೆಗೊಳ್ಳೆಯದು ಎಂದರು ನಾನು ಪ್ರಾರಂಭದಲ್ಲಿ ಹೇಳಿದ ಸಂಗತಿ ನಡೆದಾಗ್ಗೆ ಪಿಚ್ಚೆ ಮೊದಲಿಯಾರರಿಗೆ ವಯಸು ಸುಮಾರು ಎಪ್ಪತ್ತು ಆಗಿದ್ದಿರಬಹುದು ಆಮೇಲೆ ಅವರನ್ನು ನಾನು ಪುನಃ ಕಂಡಿಲ್ಲ ನಾಲ್ಕಾರು ಸಾರಿ ಹಲಸೂರಿನಲ್ಲಿಯೂ ಇತರ ಕಡೆಯೂ ವಿಚಾರಿಸಿದೆ ಅವರ ವರ್ತಮಾನವೇನೂ ತಿಳಿದು ಬರಲಿಲ್ಲ ನಾನು ಅವರನ್ನು ಮೊದಲಿಯಾರರೇ ತಿರುಗಿ ನಿಮ್ಮನ್ನು ನೋಡುವುದು ಯಾವಾಗ ಎಂದು ಕೇಳಿದೆ ಅವರು ಸ್ವಾಮಿ ಏರ್ಪಾಟು ಮಾಡಿದಾಗ ಮೊನ್ನೆ ನಿಮ್ಮನ್ನು ನಾನು ನೋಡುತ್ತೇನೆಂದು ಉದ್ದೇಶ ಮಾಡಿ ಬಂದೆನೆ ಬಂದೆನೆ ನೀವು ನನ್ನನ್ನು ಹುಡುಕಿದಿರಾ ಸಂದರ್ಭ ಏನೋ ಹಾಗೆ ಸೇರಿ ಬಂತು ಅದೇ ಋಣಾನು ದೇವರ ಆಜ್ಞೆ ಹೀಗೆಂದು ಉತ್ತರ ಹೇಳಿದರು ನಾನು ಇಲ್ಲಿಂದ ನಿಮ್ಮ ಮುಂದೆ ಯಾವ ಯಾತ್ರೆ ಎಂದೆ ದೇವರು ಕರೆಸಿಕೊಂಡ ಕಡೆಗೆ ಎಂದರು ಈ ನನ್ನ ಅನುಭವ ಪುಸ್ತಕಗಳಿಂದ ದೊರೆತ ಅನುಭವಕ್ಕಿಂತ ದೊಡ್ಡದು ನನಗೆ ಮರೆಯಲಾಗದ್ದು ಮರೆಯಲಾಗದ್ದು